ಆತನೀಗ ಭಗವಾನ ಆಗಿದ್ದಾನೆ ಆತನು ನನಗೆ ಬಹಳ ಅಪ್ತನಾದವನು ನೀನು ಅಲ್ಲಿಗೆ ಹೋಗುವುದು ನನಗೂ ಬಹಳ ಪ್ರಿಯವಾದುದು ಆದರೆ ಸರ್ವ ವಿಧದಲ್ಲೂ ನೀನು ಆತನನ್ನು ಆರಾಧಿಸಿ ತೃಪ್ತಿಗೊಳಿಸುವವೆಂದು ಮಾತುಕೊಡಬೇಕು ಎಲ್ಲಷ್ಟು ತಪ್ಪಿ ನಡೆಯಬಾರದು ಜೋಕೆ ಹಾಗೆಂದು ಪ್ರಮಾಣ ಮಾಡುವೆಂದನು ನೋಡಿದೆಯಾ ನಾನು ಹೋಗದಿದ್ದುದೇ ಸಹಿವಾಯಿತು ನಾನು ಹಾಗೆಂದು ಪ್ರಮಾಣ ಮಾಡಿದ್ದರೂ ನನ್ನ ತುಂಟು ಬುದ್ಧಿ ಬುದ್ಧಿ ನನ್ನಿಂದ ಏನಾದರೂ ಚೇಷ್ಟೆ ಮಾಡಿಸಿ ಸಾವಿರ ಚಿತ್ತಾರೆ ಒಂದು ಮಸಿ ನುಗ್ಗಿತುವನ್ನು ಹಾಗೆ ಮಾಡಿಸಿ ಮದ್ದಳೆಯಂತೆ ಎರಡು ಕಡೆ ಏಟು ತಿನ್ನುವಂತೆ ಮಾಡುತ್ತಿತ್ತು ಎರಡೂ ಕಡೆ ಏಟು ತಿನ್ನುವಂತೆ ಮಾಡುತ್ತಿತ್ತು ಈಗ ಏಟು ಬಿದ್ದರೆ ಒಂದೇ ಕಡೆ ಅದೇ ಲಾಭ ನೀನು ಹಾಗೆ ಕಟ್ಟಿ ಯೋಚನೆ ಮಾಡಬೇಡ ಇದೋ ಇದೇ ಆಶ್ರಮವೆಂದು ಕಾಣುತ್ತದೆ ಬಾ ಸೌಮ್ಯರಾಗಿ ಪ್ರವೇಶಿಸೋಣ ನೀನು ಪ್ರಸನ್ನೆಯಾಗಿ ಪ್ರಸಾದವನ್ನು ಕೋರುವವಳು ನೀನು ಮೊದಲು ಹೋಗು ನೀನು ಒಂದುಗಳಿಗೆ ನಾನು ಒಂದುಗಳಿಗೆ ಇಲ್ಲಿ ನಿಂತು ಒಮ್ಮೆ ಸ್ನಾನ ಮಾಡಿ ಆ ಈ ವಿಫಲತೆಯನ್ನು ಸಮಾಧಾನ ಮಾಡಿಕೊಂಡು ಬರುತ್ತೇನೆ ಘೃತಾಚಿಯು ಮುಸಿಮುಸಿನಕ್ಕೂ ಆ ಮಾತಿಗೆ ಒಪ್ಪಿ ತನ್ನೊಡನೆ ನಗುತ್ತಿರುವ ವನಸ್ಥಳಿಯೊಡನೆ ಬೆರೆತು ಹೋದವಳಂತೆ ಮಳೆ ಮರೆಯಾದಳು ರಂಭೆಯು ರಂಭೆಯು ಸ್ನಾನಾದಿಗಳನ್ನು ತನ್ನ ಸ್ನಾನಾದಿಗಳಿಂದ ತನ್ನನ್ನು ಅಲಂಕರಿಸಿಕೊಂಡಳು ಅಲ್ಲಿಂದ ಅಲ್ಲಿದ್ದೊಂದು ಶಿಲಾಫಲಕವನ್ನು ತನ್ನ ಪ್ರಭಾವದಿಂದ ನಿಲುವುಗನ್ನಡಿಯನ್ನಾಗಿ ಮಾಡಿಕೊಂಡು ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು ಆಗತಾನೇ ಸುಲಿದ ಮಂಜು ಗಿಡವು ಗಿಡವು ಒಡೆದು ಹೊತ್ತುಕೊಂಡು ಹೋಗುತ್ತಿರುವ ಪಾರಿವಾಳದ ಮೈಯಿಂದ ತೊಟ್ಟಿಕ್ಕಿದ ರಕ್ತ ಬಿಂದುವಿನ ಉಷ್ಣಕ್ಕೆ ಅಷ್ಟು ಕರಿಗಿ ಆ ರಕ್ತವನ್ನು ಸುತ್ತಲೂ ಒಡೆದುಕೊಂಡು ಕೊಂಚ ಕೆಂಪಾಗಿರುವ ಮಂಜಿನ ಗಿಡ್ಡೆ ಅಂತಿರುವ ಆ ಮೈ ಕಾಮರಾಗದಿಂದ ಕೆಂಪಾಗಿ ಕೆಂಪು ಆದ ಪುತ್ಥಳಿ ಅಂತಿರುವ ಆ ಆಕಾರ ಕೆಂಪು ದಾಸವಾಳದ ಬಣ್ಣವನ್ನು ಮುಕ್ಕಳಿಸಿದಂತೆ ಎಣ್ಣೆ ಕೆಂಪಿನ ಸೀರೆ ಜೊತೆಗೆ ಎಲ್ಲವೂ ಕೆಂಪು ಚಿನ್ನದಿಂದ ಕಿತ್ತಿರುವ ಕೆಂಪಿನ ಒಡವೆಗಳು ಅಷ್ಟೇನು ಕೆಂಪಾಗಿರುವ ಆ ಮುಖದಲ್ಲಿ ತಿದ್ದಿ ಇಟ್ಟಿರುವ ಕುಂಕುಮದ ಬಟ್ಟು ಕಾಣಿಸಬೇಕಾದರೆ ಹುಡುಕಿ ನೋಡಬೇಕು ಸುತ್ತಿತ್ತು. ಆ ರೂಪದರ್ಶನದಿಂದ ತಾನೇ ತೃಪ್ತಳಾಗಿ ಮದ್ಯಪಾನದಿಂದ ಮತ್ತಲಾದವಳಂತೆ ಬಿಹ್ವಳಲಾಗಿ ಬೇಟೆಯನ್ನೇ ಕುರಿತು ಚಿಂತಿಸುತ್ತಿರುವ ಬೇಟೆಗಾರನಂತೆ ಮುಂದಿನ ವ್ಯಾಪಾರವನ್ನು ಚಿಂತಿಸಿಕೊಂಡು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುವಾಗ ತನ್ನ ಹಿಂದೆ ಕರಾಳ ಕೃತಿಯೊಂದು ಕಾಣಿಸಿತು ಛಟ್ಟನೆ ಹಿಂದಿರಿಗೆ ಯಾರು ಎಂದಳು ನಾನು ಭೈರವ ಈ ಧರ್ಮ ಧರ್ಮಾರಣ್ಯದ ಪಾಲಕನು ನಾನು ನನ್ನ ಬಳಿ ಬಂದಿದ್ದೇಕೆ ಆಶ್ರಮದಲ್ಲಿ ನಡೆಯುವ ಕಾರ್ಯಗಳಿಗೆ ನಿನ್ನಿಂದ ವಿಘ್ನವಾಗುವುದು ನೀನು ಆಶ್ರಮದೊಳಗೆ ಬರಕೂಡುದು ಎಂದು ಹೇಳುವುದಕ್ಕೆ ನಿನ್ನ ಅಪ್ಪನೆಯನ್ನು ಮೀರಿ ಒಳಕ್ಕೆ ಹೋದರೆ ಅನರ್ಥವಾಗುವುದು ನಾನು ಭಗವಾನರನ್ನು ಕಾಣಲೇಬೇಕು ಅದು ಸಾಧ್ಯವಿಲ್ಲ ಕಾರಣ ಕಾಮವೊಂದೇ ಜೀವನದ ಲಕ್ಷ್ಯವೆಂದುಕೊಂಡು ಈದ ಹುಲಿಯಂತೆ ಹೊಡೆದು ತಿನ್ನುವ ನೀನು ನಿನಗೆ ಧರ್ಮಮೂರ್ತಿಯ ದರ್ಶನವಾಗುವುದೆಂತು ಆತನೇ ಬೇಕೆಂದರೆ ಆಗ ನಿನಗೆ ಕಾಮ ನಿರ್ಮೂಲವಾಗುವುದು ನಾನು ದೇವತೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಹೌದು ಇಂದ ನಪ್ಪಣೆ ಪಡೆದು ಬಂದಿದ್ದರೆ ಅದು ದುಡುಕಬೇಡ ದುಡುಕಿ ಅನರ್ಥಕ್ಕೆ ಗುರಿಯಾಗಬೇಡ ನಾನು ಗಂಡು ಹೆಣ್ಣೆಂದು ನೋಡದೆ ನೋಡದೆ ಬ್ರಹ್ಮಕರ್ಮಕ್ಕೆ ಅಡ್ಡಿ ಬಂದವರು ಯಾರೇ ಆಗಲಿ ಹೊಡೆಯಬೋವನು ನಾನು ಬೇಡ ಬೇಡ ನಂಬೆಯು ಮುಂದೆ ನುಗ್ಗಲು ನುಗ್ಗಿದಳು ಆಶ್ರಮದ ಭೂಮಿಯೊಳಕ್ಕೆ ಒಂದು ಬಂದು ಕಾಲಿಟ್ಟಳು ಇನ್ನೊಂದು ಕಾಲು ಇಡಬೇಕು ಅಷ್ಟರೊಳಗೆ ಭೈರವನ ಬಡಿತ ಬಿತ್ತು ಮಹಾಶಿಲೆಯಾಗಿ ಹೋದಳು